ಗಣಪತಿಯನ್ನು ಪೂಜೆ ಮಾಡದೆ ಅನಾಧರ ಮಾಡಿದ್ರೆ ಏನು ಅನರ್ಥ ಆಗತ್ತೆ ಅನ್ನೋದಕ್ಕೆ ದುರ್ಯೋಧನನ ದೃಷ್ಟಾಂತವನ್ನು ತಿಳಿಸ್ತಾರೆ ಕೌರವೇಂದ್ರನು ನಿನ್ನ ಭಜಿಸದ ಕಾರಣದೇ ನಿಜಕ್ಕು ಸಂಹಾರ ಐದಿದ ಗುರುವರ ವೃಕೋಧರನ ಗದೆಯಿಂದ ತಾರಕಾಂತಕನನುಜ ಎನ್ನ ಶರೀರದಳು ನೀನಿಂತು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ ಕೌರವ ಮುಖ್ಯನಾಗಿರ್ತಕ್ಕಂಥ ದುರ್ಯೋಧನ ನಿನ್ನನ್ನು ಅಂದರೆ ಗಣಪತಿಯನ್ನು ಆರಾಧನೆ ಮಾಡದೇ ಇರೋ ಕಾರಣದಿಂದ ಗುರುವರಿಯನು ವೃಪೋಧರನೂ ಆಗಿರ್ತಕ್ಕಂಥ ಭೀಮಸೇನ್ ದೇವರ ಕಥೆಯಿಂದ ತನ್ನ ವಂಶ ಸಮೇತನಾಗಿ ಸಂಹಾರವನ್ನು ಹೊಂದುದ ನಿರ್ವಂಶನಾದ ತಾರಕಾಸುರನ್ನು ಕೊಂದ ಷಣ್ಮುಖನ ತಮ್ಮನೇ ನನ್ನ ಶರೀರದಲ್ಲಿ ನೀನು ನಿಂತು ಧರ್ಮ ಪ್ರೇರಕನು ನೀನೇ ಆಗಿದ್ದು ಕರುಣೆಯಿಂದ ನನ್ನನ್ನು ರಕ್ಷಣೆ ಮಾಡುವಂತೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಯಾರೆ ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹತ ಅಂತ ವಾದರಾಜರು ಗಣಪತಿಯನ್ನು ಸ್ತೋತ್ರ ಮಾಡುವಂತೆ ಗಣಪತಿ ದುಷ್ಟರ ಉನ್ನತಿಗೆ ವಿಘ್ನವನ್ನು ಉಂಟು ಮಾಡೋದಕ್ಕಾಗಿ ಸಜ್ಜನರ ಉನ್ನತಿಗೆ ವಿಘ್ನ ಕಳೆಯೋದಕ್ಕಾಗಿ ಹುಟ್ಟಿದವನು ಆದ್ದರಿಂದ ವೇದವ್ಯಾಸ ದೇವರ ಅನುಗ್ರಹದಿಂದ ಲೇಖಕನಾಗಿ ಗಣಪತಿ ನೂರು ದುಷ್ಟ ಕೌರವರ ಹಣೆಯಲ್ಲಿ ಸಾವಿರ ವಿಘ್ನಗಳನ್ನೇ ತನ್ನ ದಂತದಿಂದ ಬರೆದ ಸಜ್ಜನರ ಹೃದಯದಲ್ಲಿ ಲಕ್ಷ ಭಾರತ ಶ್ಲೋಕಗಳನ್ನು ಬರೆದ ಅದರಿಂದ ಭಾರತೋಕ್ತವಾಗಿರ್ತಕ್ಕಂಥ ಪಾಂಡವರ ಉನ್ನತಿಯನ್ನು ಪಾಂಡವರು ಪಡೆದರು ಭಾರತೋಕ್ತವಾಗಿರ್ತಕ್ಕಂಥ ಕೌರವರ ವಿನಾಶವನ್ನ ಕೌರವರು ಪಡೆದುಕೊಂಡ್ರು ಅಂತ ಸ್ಕಾಂದ ಪುರಾಣದಲ್ಲಿ ರುದ್ರದೇವರು ಗಣೇಶನ ಮಹಿಮೆಯನ್ನೇ ಈ ರೀತಿಯಾಗಿ ಹೇಳ್ತಾರೆ ಗುರುವರ ವೃಖೋದರನ ಗದೆಯಿಂದ ಸಂಹಾರ ಕೌರವೇಂದ್ರ ಕಾರಣ ನಿನ್ನ ಕಾರಣದಿ ವ್ಯಾಸಕೃತ ಗ್ರಂಥಗಳೆಲ್ಲವನ್ನೂ ಬರೆದು ಪ್ರಚಾರಗೊಳಿಸಿ ಆ ಜ್ಞಾನದೀಪದ ಬೆಳಕಿನಿಂದ ಸಜ್ಜನರ ಮನದ ಅಜ್ಞಾನ ಅನ್ನೋ ಅಂಧಕಾರವನ್ನು ಗುರುವರ ಗಣೇಶ ಗದಾಧರಾಯನ ಮಹ ಅಂತ ನಮಸ್ಕೃತನಾಗಿದ್ದರೂ ಕೂಡ ಗಣೇಶನಾದ್ದರಿಂದ ಗುರುವರ ವೃಕೋದರನ ಆವೇಶಯುಕ್ತನಾಗಿರ್ತಕ್ಕಂಥ ಅವನ ಗದೆ ವೃಕೋದರನ ಗದೆಯೇ ಆದ್ದರಿಂದ ದುರ್ಜನರ ವಧೆ ಅನ್ನೋದಾಗತ್ತೆ ಹೀಗೆ ಗುರುವರನಾಗಿರ್ತಕ್ಕಂಥ ವೃಕೋದರನ ಗದೆ ವೃಕೋಧರನ ಗದೆಯೂ ಹೌದು ಗಣೇಶನ ಗದೆಯೂ ಹೌದು ಗಣೇಶನನ್ನು ಭಜನೆ ಮಾಡದೇ ಇರೋ ಸ್ತೋತ್ರ ಮಾಡದೇ ಇರೋ ಕಾರಣದಿಂದ ಈ ವೃಕೋದರನ ಗದೆಯಿಂದ ಕೌರವನ ಸಂಹಾರ ಇದ ನಿನ್ನ ಬಜಿಸದ ಕಾರಣ ಗುರುವರ ವೃಕೋದರನ ಗದೆಯಿಂದ ಸಂಹಾರ ಐದಿದ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಹಿಂದೆ ಪ್ರಾಣಾವೇಶಯುತ ಅಂದ್ರಲ್ಲ ಅದನ್ನೇ ಇಲ್ಲಿ ವೃಕೋದರ ಅವಿಷ್ಟನಾದ ಅಂದರೆ ವೃಕೋದರ ಅಂದರೆ ಭೀಮಸೇನ ದೇವರ ಅರ್ಥಾತ್ ವಯುದೇವರ ಅವಿಷ್ಟ ಅಂತ ಈ ರೀತಿಯಾಗಿ ಆದ್ದರಿಂದ ಗಣಪತಿ ದುಷ್ಟರ ವಿನಾಶವನ್ನು ಹಣೆಯಲ್ಲಿ ಬರೆಯೋದು ಮನ್ ಅಷ್ಟೇ ಮಾತ್ರ ಅಲ್ಲ ತಾನು ಸಾಕ್ಷಾತ್ತಾಗಿಯೂ ದುಷ್ಟ ವಿನಾಶವನ್ನು ಮಾಡ್ತಾನೆ ವಕ್ರತುಂಡ ಅಂತ ನಮಗೆ ಹೆಸರಿದೆ ಅದು ಈ ಅರ್ಥದಲ್ಲೂ ಕೂಡ ಅರ್ಥಪೂರ್ಣವಾಗಿರುತ್ತೆ ಆಯ್ತಾ ವಕ್ರ ಅಂದರೆ ವಕ್ರಬುದ್ಧಿಯವರು ದುರ್ಯೋಧನನಂಥವರು ಕೌರವರು ಅವರನ್ನು ತುಂಡ ಅಂದರೆ ತುಂಡರಿಸುವವನು ವಕ್ರತುಂಡ ಅಂತ ಸ್ಕಾಂದ ಪುರಾಣದಲ್ಲಿ ಅದು ಹೇಳ್ತಾರೆ ಕಾರ್ಯವಿಧ್ವಂಸಿನೋ ಯೇಯೇ ವಕ್ರಾಸ್ತೆ ಸಮುದೀರಿತಾ ವಕ್ರಾನ್ ತುಂಡೇನ ಯೋಹಂತಿ ವಕ್ರತುಂಡ ಸ ಈರ್ಯತೆ ಅಂತ ಈ ರೀತಿಯಾಗಿ ಅರ್ಥಕ ಅರ್ಥವನ್ನು ಹೇಳ್ತಾರೆ ತಾರಕಾಂತಕನನುಜ ತಾರಕಾಂತಕ ಅಂದರೆ ಸ್ಕಂದ ಸ್ಕಂದನ ಅನುಜನಾಗಿ ಪೂಜಿತನಾಗ್ತಿಲ್ಲ ಗಣೇಶ ಸ್ಕಂದ ಅಗ್ರಜನಾಗಿ ಪೂಜಿತನಾಗ್ತಾಯಿದ್ದಾನೆ ಗುಹಾಗ್ರಜಾಯ ನಮಃ ಅಶೋಕ ಪುಷ್ಪಂ ಸಮರ್ಪಯಾಮಿ ಸ್ಕಂದಗ್ರಜಾಯ ನಮಃ ಸ್ಕಂದೌ ಪೂಜೆಯಾಮಿ ಅಂತ ಆ ಗಣೇಶ ಸ್ಕಂದನಿಗೆ ಅಗ್ರಜನಾಗಿ ಇದ್ದಾನೆ ಹಾಗೆ ಸ್ಕಂದನಿಗೆ ಹೇಗಾಗ್ತಾನೆ ಅಂದರೆ ಸ್ಕಂದನು ಅಗ್ರಜನಹಿತನಿಗೆ ಆದ್ದರಿಂದ ಸ್ಕಂದನಿಗೆ ಏನು ಹೀಗೆ ಅರ್ಥ ಮಾಡೋದು ಅಂದರೆ ಗಣಪತಿ ವಯಸ್ಸಿನಲ್ಲಿ ಅಗ್ರಜನಾದರೂ ಹಿರಿಯರಿಂದಲೂ ಪೂಜೆ ಸ್ವೀಕರಿಸುವವನೇ ಆಗಿದ್ದರೂ ಕೂಡ ಅದು ಭಗವಂತನ ಅನುಗ್ರಹದಿಂದ ಹಾಗಾದರೆ ಹೊರತು ವಸ್ತುತಃ ಅವನು ಅನುಜನೆ ಅನ್ನುವ ಅಭಿಪ್ರಾಯ ತಿಳಿಸ್ತಾರೆ ಹಿರಿಯರ ಆವೇಶದ ಅನುಗ್ರಹದಿಂದ ಗಣೇಶ ಹೀಗೆ ಹಿರಿಯನಾಗಿದ್ದರಿಂದ ನೀನು ನಮ್ಮಲ್ಲಿ ಆಕಾಶತತ್ವಕ್ಕೆ ಅಭಿಮಾನಿಯಾಗಿದ್ದು ಮತ್ತು ಅವೇಶ ಇದ್ದು ನಮಗೂ ಇಂಥ ಹಿರಿತನದ ಅನುಗ್ರಹ ಮಾಡು ಅಂತ ಕೇಳ್ತಾ ಇದ್ದಾರೆ ದಾಸರು ಎಣ್ಣ ಶರೀರದೊಳು ನಿಂತು ಧರ್ಮ ಪ್ರೇರಕರು ನೀನಾಗಿ ಸಂತೈಸ್ ಎನ್ನ ಕರುಣದಲ್ಲಿ ಗಣಪತಿಯನ್ನ ತಾರತಮ್ಯ ಉಕ್ತ ಕ್ರಮದಲ್ಲಿ ಆರಾಧನೆ ಮಾಡೋದು ಸಂಸಾರ ಬಂಧನದಿಂದ ಬಿಡುಗಡೆ ಅಥವಾ ತಾರಕ ಆಗಿರುವಂತೆ ಆ ರೀತಿ ಆರಾಧನೆ ಮಾಡದೇ ಅಥವಾ ತಪ್ಪಾಗಿ ಆರಾಧನೆ ಮಾಡಿದಾಗ ತಾರಕ ಅಲ್ಲ ಅನ್ನೋದನ್ನು ದುರ್ಯೋಧನನ ದೃಷ್ಟಾಂತದಿಂದ ನಮಗೆ ತಿಳಿಸ್ತಾರೆ ಗಣಪತಿಯ ಪೂಜೆ ಮಾಡದೆ ಯುದ್ಧಕ್ಕೆ ತೊಡಗಿರುವಂತಹ ದುರ್ಯೋಧನ ಸರ್ವನಾಶ ಹೊಂದಿದ ಅಂತ ಅರ್ಥ ದುರ್ಯೋಧನ ಪರಮ ಪಾಪಿ ಅವನ ನಾಶ ಅನ್ನೋದು ನಿಶ್ಚಯ ಆಗಿತ್ತು ಆದರೆ ಅನೇಕ ಕಾರಣಗಳಲ್ಲಿ ಗಣೇಶನನ್ನು ಪೂಜಿಸದೇ ಇದ್ದಿದ್ದು ಕೂಡ ಒಂದು ಕಾರಣ ಆಗಿತ್ತು ಅಂತಹ ಪಾಪಿಗೆ ಗಣೇಶನನ್ನು ಪೂಜಿಸುವಂತಹ ಬುದ್ಧಿಯನ್ನು ದೇವರು ಕೊಡಲಿಲ್ಲ ಅಂತೂ ಅರ್ಥ ವಿಘ್ನರಾಜನಲ್ಲಿ ಅವಜ್ಞೆ ತೋರುವ ಸರ್ವನಾಶ ತಪ್ಪಿದ್ದಲ್ಲ ಅನ್ನೋದನ್ನು ಈ ದುರ್ಯೋಧನನ ದೃಷ್ಟಾಂತದಿಂದ ನಮಗೆ ತಿಳಿಸ್ತಾರೆ ಗಣೇಶನು ಜ್ಯೇಷ್ಠ ರಾಜ ಷಣ್ಮುಖ ವತ್ಸ ರಾಜ ಅಂತ ಪ್ರಸಿದ್ಧಿ ಆದರೆ ಇಲ್ಲಿಯ ಉಲ್ಲೇಖದಂತೆ ಗಣೇಶ ಷಣ್ಮುಖನ ಅನುಜ ಗಣೇಶನು ಜ್ಯೇಷ್ಠ ರಾಜ ಅಂದರೆ ಗಣಗಳಲ್ಲಿ ಶ್ರೇಷ್ಠ ಅಂತ ಅರ್ಥ ಷಣ್ಮುಖನು ವತ್ಸ ರಾಜ ಇಂದ್ರನಿಗಿಂತ ಕಡಿಮೆ ಅಂತ ಅರ್ಥ ಮಾಡಿಕೊಂಡಾಗ ಇದರ ಸ್ವಾರಸ್ಯ ಏನು ಅಂತ ಅರ್ಥ ಆಗತ್ತೆ ಗುರುವರ ವೃಖೋದರ ಅಂದರೆ ಭೀಮಸೇನ್ ದೇವರನ್ನು ಗುರುವರ ಅಂತ ಕರೆಯುವ ಮೂಲಕ ವಾಯುದೇವರು ಮಧ್ವರೂಪದಲ್ಲಿ ಮಾತ್ರ ಅಲ್ಲದೆ ಭೀಮರೂಪದಲ್ಲೂ ಯುಧಿಷ್ಠಿರ ದ್ರೋಣಾಮದರಾದವರಿಗೆ ತತ್ವೋಪದೇಶವನ್ನು ಮಾಡುವ ಮೂಲಕ ಗುರುಸ್ಥಾನದಲ್ಲಿ ಇದ್ದ ವಿವರಣೆಯನ್ನು ತಿಳಿಸ್ತಾರೆ ಅದರಂತೆ ಅವರು ಹನುಮದ್ ರೂಪದಲ್ಲೂ ಸುಗ್ರೀವ ಅಂಗದಾದಿ ಕಪಿಗಳಿಗೆ ತತ್ವೋಪದೇಶವನ್ನು ಮಾಡುವ ಮೂಲಕ ಗುರುಸ್ಥಾನೀಯರೇ ಆಗಿದ್ರು ಅಂತಲೂ ತಿಳಿಯಬೇಕು ಆಖ್ಯಾತ ವಾಯುಪುತ್ರೇಣ ತತ್ವತೋಮೇ ಭಗವದ್ಗುಣಾಹ ಅಂತ ವಾಲ್ಮೀಕಿ ರಾಮಾಯಣ ಕಿಷ್ಕಿಂದ ಕಾಂಡದಲ್ಲಿ ತಿಳಿಸ್ತಾರೆ ಹೀಗೆ ಕೌರವ ಮುಖ್ಯಸ್ಥನಾದ ದುರ್ಯೋಧನ ನಿನ್ನನ್ನು ಆರಾಧನೆ ಮಾಡದೇ ಇದ್ದಿದ್ದಕ್ಕೆ ಸರ್ವವಿನಾಶವನ್ನು ಹೊಂದದ ಭೀಮಸೇನ ದೇವರ ಗದೆಯಿಂದ ಪರಿವಾರ ಸಮೇತನಾಗಿ ಸಂಹಾರ ಆದ ತಾರಕಾಸುರನನ್ನು ಸಂಹಾರ ಮಾಡಿದ ಷಣ್ಮುಖನ ತಮ್ಮನೇ ನನ್ನ ಶರೀರದಲ್ಲಿ ನೀನಿಂತು ಧರ್ಮ ಪ್ರೇರಕನು ನೀನಾಗಿದ್ದು ಕರುಣೆಯಿಂದ ನನ್ನನ್ನು ರಕ್ಷಿಸುವಂಥ ಪ್ರಾರ್ಥನೆ